ಕೇಳಕ್ ಬರದಲ್ಲಿ ನಾವೇನ್ ಮಾಡಿದ ತಪ್ಪು ಅಂದ್ರೆ ಬರೀ ಹೊರಗಡೆ ಹೋಗಿ ಕೆಲಸ ಮಾಡೋದ್ರಲ್ಲಿ ಮಾತ್ರ ಸಮಾನತೆ ಕೇಳ್ಬಿಟ್ರಿ ನಾವು ಆಕ್ಚುಲಿ ಮನೆಯ ಕೆಲ್ಸದಲ್ಲಿ ಹಂಚ್ಕೊಳ್ಬೇಕು ನೀನು ಅನ್ನೋದನ್ನ ನಾವು ಗಂಡಸಿಗೆ ಸಮಾನತೆ ಹೇಳಕ್ಡಕ್ಕೆ ಹೋಗ್ಲಿಲ್ಲ ಯಾವ್ ಯಾರಿಗೂ ಹೇಳ್ಕೊಡ್ಲಿಲ್ಲ ಹಿಂಗಾಗಿ ಏನಾಯ್ತು ಅಂತಂದ್ರೆ ಹೆಂಗಸಿಗೆ ಮನೆ ಕೆಲಸ ಬಂದಿರೋದ್ರ ಜೊತೆಗೆ ಅಡಿಷನಲ್ ಆಗಿ ಹೊರಗಡೆ ಕೆಲ್ಸ ಸೇರ್ತೆ ಹೊತ್ತು ಗಂಡಸಿಗೆ ಇನ್ನು ಸುಖ ಆಯ್ತು ಇವಾಗ ಒಂದ್ ಇನ್ಕಮ್ ಇನ್ಕಮ್ ಆಯ್ತು ಹೆಂಗಸಿಗೆ ಒಂದ್ ಡ್ಯೂಟಿ ಡಬಲ್ ಡ್ಯೂಟಿ ಆಯ್ತು ಇವಾಗ ಆಕ್ಚುಲಿ ಆ ನನ್ಗೆ ಹೆಂಗಸಿಗೆ ಅಡ್ಗೆ ಮನೆಗೆ ಅವಿನಾಭಾವ ಸಂಬಂಧ ಇದೆ ಅನ್ನೋದೇ ನನಗೆ ಫಸ್ಟ್ ತಕರಾರಿದೆ ಅದ್ ಎಲ್ರು ಕಲೆಕ್ಟಿವ್ ಡ್ಯೂಟಿ ಆದಾಗ ಎಲ್ರು ತಿಂತೀವಲ್ವಾ ನಾವು ಸೊ ಎಲ್ರದು ಡ್ಯೂಟಿ ಆಗ್ಬೇಕದು ಅಂತಾನೆ ನನ್ಗೆ ಯಾವಾಗ್ಲೂ ಅನ್ಸೋದು ಫಸ್ಟ್ ಆಫ್ ಆಲ್ ನನ್ಗೆ ಹೆಂಗಸಿಗೆ ಅಡ್ಗೆ ಮನೆಗೆ ಅವಿನಾ ಮೋಸ್ಟ್ ಆಫ್ ದ ನನಗೆ ಅನ್ಸೋ ಪ್ರಕಾರ ಅವಿನಾಭಾವ ಸಂಬಂಧ ಅನ್ನೋಕ್ಕಿಂತ ತುಂಬಾ ಆಸೆ ಅಡಿಗೆ ಮಾಡೋರ್ ಇಲ್ಲ ಅಂತ ಹೇಳಲ್ಲ ಬಟ್ ನನಗೆ ಅನ್ಸೋದು ಎಂದೂ ಅವಿನಾಭಾವ ಸಂಬಂಧ ಆಗ್ಲೇ ಇಲ್ಲಪ್ಪ ನನಗೆ ಅನ್ಸೋದು ಯಾವತ್ತೂ ಕೂಡ ಒಂದ್ ಡ್ಯೂಟಿ ಆಯ್ತು ಅಷ್ಟೇ ಅವ್ರೂ ಒಂದೇ ಒಂದ್ ಖುಷಿ ಆಗತ್ತೆ ಅಂತಂದ್ರ ಯಾವಾಗ ಅಂತಂದ್ರೆ ನಾವ್ ಏನ್ ಈ ಗಂಡಸರು ಏನಾದ್ರು ತಿನ್ನ ತಿಳ್ತಿ ಪರದಾಡ್ತಿರ್ತಾರಲ್ಲ ಬಟ್ ನನಗೆ ಅನ್ಸೋದು ಅಂದ್ರೆ ನೋಡಿ ನಾವ್ ಎಷ್ಟು ಪವರ್ಫುಲ್ಲು ನಾವ್ ಏನ್ ಮಾಡ್ಕೊಂಡು ತಿನ್ಬಹುದು ಅಂದ್ರೆ ನಮಗ್ ಗೊತ್ತಿರೋದು ನಮ್ಗೆ ಎಂತ ಅಡ್ವಾಂಟೇಜ್ ಅಂತ ಹಂಗೊಂದು ಖುಷಿ ಒಂದ್ ತಣ್ಣದಾಗ ಒಂದ್ರ ಹಾ ಹೋಗ್ತೇ ಬಿಟ್ರೆ ನನಗೆ ನಾ ಅದು ತುಂಬಾ ಒಂಥರ ಹೆಮ್ಮೆ ವಿಷಯ ಅಥವಾ ಏನು ಅನ್ಸಲ್ಲ ಎಲ್ಲ ಗಂಡಸರು ಕೈ ಆ ಕೆಲ್ಸಕ್ಕೂ ಕೈ ಆಡ್ತಿದ್ರೆ ಆಕ್ಚುಲಿ ಚೆನ್ನಾಗಿರ್ತಿತ್ತು ಅಂತಾನೆ ಅನ್ಸುತ್ತೆ ನನಗೆ